ಹರಿಕಥಾಮೃತ ಸಾರ ಗುರುಗಳ ಕರುಣಗಿಂದ ಅಪನಿತು ಪೇಳುವೆ ಪರಮ ಭಗವದ್ ನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ವಿಷದ ಸ್ಥಿರ ತೀಕ್ಷ್ಣ ನಿರಹರ ಅಂಥೇಳಿ ನಾಲ್ಕು ರೂಪಗಳಿಂದ ಭಗವಂತ ಪೋಜ್ಯ ಪದಾರ್ಥಗಳಲ್ಲಿ ಇರೋದನ್ನು ತಿಳಿಸಿದ್ರು ಈಗ ಭೋಜನದ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಚಿಂತನೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾರೆ ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿ ಕಾಸ್ರಿ ಶಪರ ನಾಮಕ ಜಿಪ್ಪೆಯಲಿ ದಂತದಲ್ಲಿ ಹಂಸಾಖ್ಯ ತ್ರಿಪದಿ ಪಾಧ್ಯ ಯಾಸ್ಯವಾಚ್ಯದೊಳ ಅಪರಿಮಿತ ಸುಖಪೂರ್ಣ ಸಂತತ ಕೃಪಣರೊಳಗಿದ್ದ ವರವರ ರಸ ಸ್ವೀಕರಿಸಿಕೊಡುವ ಪರಮಾತ್ಮ ಜೀವನ ಪಂಚಜ್ಞಾನೇಂದ್ರಿಯಗಳಲ್ಲಿ ಇದ್ದು ಆ ಭೋಜನ ಪ್ರಕ್ರಿಯೆಯನ್ನು ನಡೆಸ್ತಾನೆ ಅವನಿಗದರಿಂದ ಏನಾದರೂ ಲಾಭ ಇದೆಯಾ ಅಂದರೆ ಅಪರಿಮಿತ ಪರಮಾತ್ಮನ ಸುಖಕ್ಕೂ ಜೀವರ ಸುಖಕ್ಕೂ ಹೋಲಿಕೆ ಅನ್ನೋದೇ ಸಾಧ್ಯ ಇಲ್ಲ ಅನಂತ ಸುಖ ಪರಿಪೂರ್ಣನಾಗಿರ್ತಕ್ಕಂಥವನು ಸಂತತ ಯಾವಾಗಲೂ ಸುಖ ಪರಿಪೂರ್ಣನೇ ಆಗಿರ್ತಕ್ಕಂಥವನು ಜೀವರಿಗೆ ಭೋಜನದಿಂದ ಸುಖ ಅನ್ನೋದು ಸಿಗ್ತಾ ಇದೆ ಆದರೆ ಪರಮಾತ್ಮನಿಗೆ ಆಗಲ್ಲ ಆದರೂ ಕೂಡ ಇಷ್ಟೆಲ್ಲ ಅಚಿಂತ್ಯದ್ಭುತ ಮಹಿಮನಾಗಿದ್ದರೂ ಕೂಡ ಕೃಪಣರೊಳಗಿದ್ದು ಅವರವರ ರಸ ಸ್ವೀಕರಿಸಿಕೊಡುವ ಅಶಕ್ತರಾಗಿರ್ತಕ್ಕಂಥ ಜೀವರಲ್ಲಿದ್ದು ಅವರವರ ರಸ ಸ್ವೀಕರಿಸಿ ಅವರವರಿಗೆ ಉಳಿಸ್ತಾನೆ ಭಗವಂತ ಕಪಿಲ ಈ ಕಪಿಲರೂಪಿ ಪರಮಾತ್ಮ ಜೀವರ ನೇತ್ರದಿ ಕಣ್ಣುಗಳಲ್ಲಿ ಇರ್ತಾನೆ ಕಪಿಲ ನೇತ್ರದಿ ಅಂತ ಈ ಕಪಿಲರೂಪಿ ಪರಮಾತ್ಮ ನೇತ್ರದಲ್ಲಿ ಈ ಭೋಜನ ಕ್ರಿಯೆಯಲ್ಲಿ ಏನು ಅವನ ಕಾರ್ಯ ಏನೋ ಅವನ ಅವಶ್ಯಕತೆ ಏನೋ ಅಂತ ಪ್ರಶ್ನೆ ಬಂದರೆ ಉದಾಹರಣೆಗೆ ಆಹಾರ ಪದಾರ್ಥಗಳನ್ನು ಎಲೆಯಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಅಂತೆಲ್ಲ ಹೇಳಿದ್ವಿ ಆ ಪದಾರ್ಥಗಳು ಯಾವ್ಯಾವ್ದು ಎಲ್ಲೆಲ್ಲಿದೆ ಅಂತ ನೋಡಬೇಕಾದರೂ ಕಣ್ಣಿನಲ್ಲಿ ಭಗವಂತ ಇದ್ದು ಆ ವಸ್ತುಗಳ ಸನ್ನಿಕರ್ಷವನ್ನು ಮಾಡಿ ನಮಗೆ ಯಾವ್ಯಾವ ಪದಾರ್ಥಗಳು ಎಲ್ಲೆಲ್ಲಿದೆ ಅಂತ ತೋರಿಸ್ಬೇಕು ಅದೇ ರೀತಿಯಾಗಿ ಮೆಣಸಿನಕಾಯಿ ಇದೆ ಕರಿಬೇವಿದೆ ಮತ್ತೇನೋ ಅಲ್ಲಿ ತೆಗೆದಿಡುವಂತಹ ಪದಾರ್ಥಗಳಿದ್ರೂ ಕೂಡ ಅದು ಕಣ್ಣಿನಲ್ಲಿ ಭಗವಂತ ಇದ್ದರೆ ಇಲ್ಲಾಂದ್ರೆ ಮೆಣಸಿನಕಾಯಿ ತಿಂದು ಘಾಟ್ ಅನುಭವಿಸೋದು ಹೀಗೆ ಭಗವಂತ ಇದ್ದು ನಮಗೆ ಉಪಕಾರವನ್ನ ಮಾಡ್ತಾನೆ ಈ ಕಪಿಲರೂಪಿ ಪರಮಾತ್ಮ ಯಾರು ಅಂದರೆ ಕರ್ಧಮ ಮತ್ತು ದೇವಹೂತಿ ದಂಪತಿಗಳಲ್ಲಿ ಅವತಾರ ಮಾಡಿರ್ತಕ್ಕಂಥ ಭಗವಂತನ ರೂಪ ಮಹರ್ಷಿ ಕಪಿಲಾಚಾರ್ಯ ಅಂಥೇಳಿ ಭಾಗವತ ತೃತೀಯ ಸ್ಕಂದದಲ್ಲಿ ಈ ಕಪಿಲರೂಪಿ ಪರಮಾತ್ಮನ ಅವತಾರದ ಪ್ರಸಕ್ತಿಯನ್ನು ಬರ್ತಾನೆ ದೇವಹೂತಿಗೆ ಸಾಂಖ್ಯಾಶಾಸ್ತ್ರವನ್ನು ಉಪದೇಶ ಮಾಡಿರ್ತಕ್ಕಂಥ ರೂಪ ರಾಮಾಯಣದಲ್ಲಿ ಅರವತ್ತು ಸಾವಿರ ಮಂದಿ ಸಗರ ಒಂದು ಕಣ್ಣು ನೋಟದಿಂದ ಸುಟ್ಟು ಬೂದಿ ಮಾಡಿರ್ತಕ್ಕಂಥ ಈ ಕಪಿಲನ ವರ್ಣನೆ ಅನ್ನೋದ್ರಲ್ಲಿ ಬರ್ತಾ ಇದೆ ಹೀಗೆ ಆ ಕಪಿಲ ಭಗವಂತನ ಕಣ್ಣೇ ಆಗಿರ್ತಕ್ಕಂಥದ್ದು ಈ ಕಣ್ಣಿನಿಂದ ಭಗವಂತ ನೈವೇದ್ಯವನ್ನು ಕಂಡು ಸ್ವೀಕಾರ ಮಾಡ್ತಾನೆ ನೇತ್ರದೊಳಗಿದ್ದು ನೇತ್ರ ಇಂದ್ರಿಯದಲ್ಲಿ ಕಣ್ಣಿನಲ್ಲಿ ಇದ್ದು ಭಗವಂತ ನೈವೇದ್ಯವನ್ನು ತನ್ನ ದೃಷ್ಟಿಯಿಂದ ಅದನ್ನು ಸ್ವೀಕಾರ ಮಾಡ್ತಾನೆ ಭಗವಂತ ಕಣ್ಣು ನೋಟದಿಂದನೆ ಅನ್ನದ ಪಚನ ಕ್ರಿಯೆ ಅನ್ನೋದು ಪ್ರಾರಂಭ ಆಗ್ತಕ್ಕಂಥದ್ದು ಆದ್ದರಿಂದ ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡೋ ಸಂದರ್ಭದಲ್ಲಿ ಅದನ್ನು ತಗೊಂಡು ಹೋಗುವಾಗಲಿ ನೈವೇದ್ಯಕ್ಕಿಟ್ಟಾಗಲಿ ಈ ಥರರು ನೋಡಬಾರದು ಅಂತ ಶಾಸ್ತ್ರದ ಆದೇಶ ಅದನ್ನು ಮುಚ್ಚಿರಬೇಕು ಅಂತ ನೈವೇದ್ಯ ಸಮರ್ಪಣೆ ಮಾಡುವಂತಹ ಸಮಯದಲ್ಲೂ ಕೂಡ ಅರ್ಚಕನಾಗಿರ್ತಕ್ಕಂಥವೂ ಪೂಜೆ ಮಾಡ್ತಕ್ಕಂಥವೂ ಮುಖಕ್ಕೆ ಮುಸುಕನ್ನು ಹಾಕಿಕೊಂಡೇ ನೈವೇದ್ಯವನ್ನು ಮಾಡಬೇಕು ಅದೇ ಕಾರಣಕ್ಕಾಗಿ ನೈವೇದ್ಯದ ಸಂದರ್ಭದಲ್ಲಿ ಇತರರು ಯಾರು ನೋಡದೆ ಇದ್ದಂಗೆ ಪರದೆಯನ್ನು ಹಿಡಿಯುವಂಥದ್ದು ಅವನು ಉಣ್ಣುವ ಭಗವಂತ ಮಾತ್ರ ಅದನ್ನು ನೋಡಿ ಸ್ವೀಕಾರ ಮಾಡ್ತಾನೆ ನಾವು ಭೋಜನವನ್ನು ಮಾಡೋ ಸಂದರ್ಭದಲ್ಲಿ ಕಣ್ಣಿನಿಂದ ಅನ್ನವನ್ನು ನೋಡಿ ಸುಖ ಆಗತ್ತೆ ನಾವು ಊಟ ಮಾಡಿದಷ್ಟೇ ಆನಂದ ಆಗುತ್ತೆ ಪದಾರ್ಥಗಳನ್ನು ಎಲೆಯ ಮೇಲೆ ನಮಗೆ ಕಂಡಾಗ ಆಗ ಕಣ್ಣಿನಲ್ಲಿದ್ದು ಆ ರೂಪದ ದರ್ಶನವನ್ನು ಮಾಡಿಸ್ತಕ್ಕಂಥವನ್ನೇ ಕಪಿಲರೂಪಿ ಪರಮಾತ್ಮ ಬಿಂಬ ಕ್ರಿಯೆಯಿಂದ ಪ್ರತಿಬಿಂಬ ಕ್ರಿಯೆ ನಡೀಲಿಕ್ಕೆ ಕಾರಣೀಭೂತನಾಗಿರ್ತಕ್ಕಂಥವನು ನಮ್ಮ ನೇತ್ರೇಂದ್ರಿಯದಲ್ಲಿದ್ದು ನಮಗೆ ಊಟ ಆದಷ್ಟೇ ತೃಪ್ತಿ ಇನ್ನೇನು ಊಟಕ್ಕೆ ಹಾಕ್ತಾರೆ ಅಂತ ಪದಾರ್ಥಗಳನ್ನು ನೋಡಿದಾಗೆ ನಮಗೆ ಆ ರೀತಿಯಾಗಿರ್ತಕ್ಕಂಥ ಸುಖವನ್ನು ಆನಂದವನ್ನು ಉಂಟು ಮಾಡತಕ್ಕಂಥವನು ಕಪಿಲರೂಪಿ ಪರಮಾತ್ಮ ಈ ಪ್ರಾಣಗೃಹೋತ್ನ ಮಾಡ್ತಕ್ಕಂಥ ಯ ಅಧಿಕಾರಿಗಳು ಯಾರಿರ್ತಾರೆ ಅಂತಹ ಜೀವರಂಗಗಳಲ್ಲಿ ಭಗವಂತ ಇದ್ದು ಚತುರ್ವಿಧ ಅನ್ನವನ್ನು ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಅಂತ ಹೇಳಿದ್ವಿ ಅದನ್ನ ತನ್ನ ಕಣ್ಣಿನಿಂದ ಈಕ್ಷಣೆ ಮಾಡಿ ಶುದ್ಧಿ ಮಾಡಿ ಆಮೇಲೆ ಹಲ್ಲಿನಿಂದ ಪುಡಿ ಮಾಡಿಸಿ ತಿನಸಿ ತಿನಿಸಿ ಜೀವರಿಗೆ ಸುಖವನ್ನು ಉಂಟು ಮಾಡ್ತಾನೆ ಭಗವಂತ ಕಪಿಲರೂಪಿ ಪರಮಾತ್ಮ ಭೋಗ್ತರು ಅಂದರೆ ಊಟ ಮಾಡ್ತಕ್ಕಂಥವನಲ್ಲಿ ನಕಾಶಿಕಾ ವ್ಯಕ್ತನಾಗಿರ್ತಾನೆ ಹೇಗೆ ಅಂದರೆ ತೊಗೀಂದ್ರಿಯ ಅಂದರೆ ಚರ್ಮದಲ್ಲಿ ಇರ್ತಕ್ಕಂಥವನು ಅಂತ ಚರ್ಮ ಅನ್ನೋದು ದೇಹದ ಎಲ್ಲ ಭಾಗಗಳಲ್ಲೂ ಇರ್ತಕ್ಕಂಥದ್ದು ಆ ಇಂದ್ರಿಯ ಕೂಡ ಪರಮಾತ್ಮ ಕಪಿಲರೂಪಿ ಅಲ್ಲಿ ಇರ್ತಾನೆ ಜೀವರಿಗೆ ಸುಖವನ್ನು ಉಂಟು ಮಾಡ್ತಾನೆ ಭೋಜನದಿಂದ ನರಹರಿ ಅಂದರೆ ನರಸಿಂಹ ರೂಪದಿಂದ ಭಗವಂತ ಗ್ರಾಣೇಂದ್ರಿಯದಲ್ಲಿದ್ದು ಸುಗಮ ಸುಗಂಧವನ್ನು ಅಘ್ರಾಣಿಸುವಂತೆ ಜೀವರಿಗೆ ಮಾಡ್ತಾನೆ ವಾಸನೆಯಿಂದ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ತಿಳಿಯೋದು ಹುಲಿ ಸಿಂಹ ಮೊದಲಾಗಿರ್ತಕ್ಕಂಥ ಮೃಗಗಳ ಸ್ವಭಾವ ಯಾವ ಪ್ರಾಣಿ ಎಲ್ಲಿದೆ ಅಂತದು ವಾಸನೆಯಿಂದ ತಿಳ್ಕೊಳ್ಳುತ್ತೆ ಪ್ರತ್ಯಕ್ಷ ನೋಡಿ ಅಂತಲ್ಲ ವ್ಯಾಘ್ರ ವಾಸನೆಯಿಂದ ತಿಳಿಯುವಂತಹ ಮೃಗ ಅಂಥೇಳಿ ಈ ರೀತಿಯಾಗಿ ಹುಲಿಗೆ ಇನ್ನೊಂದು ಹೆಸರು ಅದೇ ರೀತಿಯಾಗಿ ನರಸಿಂಹರೂಪಿ ಪರಮಾತ್ಮನು ಈ ಸಿಂಹ ಸ್ವಭಾವವನ್ನು ತೋರ್ತಾ ವಾಸನೆಯಿಂದ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾನೆ ಈ ಕಪಿಲರೂಪಿ ಪರಮಾತ್ಮ ಕಪಿಲಾತ್ಮಕದಿವ್ಯನ ಚಕ್ಷುಷ ಅವಲೋಕಯ ಅಂತ ನೈವೇದ್ಯ ಸರ್ಪಣೆಯ ಸಂದರ್ಭದಲ್ಲಿ ಪರಮಾತ್ಮನಿಗೆ ಈ ಪದಾರ್ಥಗಳನ್ನು ನಿವೇದನೆಗೆ ಅಂತ ಇಟ್ಟಿದ್ದೀನಿ ಅದನ್ನು ನೀನು ಸ್ವೀಕಾರ ಮಾಡುವಂಥ ಪ್ರಾರ್ಥನೆಯನ್ನು ಮಾಡುವಂಥ ಪದ್ಧತಿ ಘ್ರಾಣೇಂದ್ರಿಯದಲ್ಲಿದ್ದು ವಾಸನೆಯಿಂದ ಸುಖಪಡಿಸೋದು ಕೂಡ ಒಂದು ರೀತಿಯಾಗಿರ್ತಕ್ಕಂಥ ನೈವೇದ್ಯ ಸ್ವೀಕಾರ ಆದ್ದರಿಂದ ಏಕಾದಶಿ ಅನ್ನದ ವಾಸನೆ ಅನ್ನೋದು ನಿಷಿದ್ಧ ಆಗಿರ್ತಕ್ಕಂಥದ್ದು ಇದರಿಂದ ಏಕಾದಶಿ ದಿವಸ ನ ದಾತವ್ಯಂ ನ ಭೋಕ್ತವ್ಯಂ ನ ಘ್ರಾತವ್ಯಂ ವಿಶೇಷತ ಅಂತ ಶಾಸ್ತ್ರ ಹೇಳ್ತದೆ ನ ದಾತವ್ಯಂ ಯಾರಿಗೂ ಅನ್ನದಾನಾದಿಗಳನ್ನು ಮಾಡಬಾರ್ದು ಅದು ಪಾಪದ ಕೆಲಸ ನಾ ಭಕ್ತವ್ಯಂ ನೀನು ಭೋಜನ ಮಾಡಬಾರ್ದು ನ ಘ್ರಾಥವ್ಯಂ ವಾಸನೆಯನ್ನು ಕೂಡ ನೋಡಬಾರ್ದು ಅಂತ ಯಾಕಂದರೆ ಘ್ರಾಣೇಂದ್ರಿಯದಲ್ಲಿ ನಾವು ವಾಸನೆಯನ್ನು ನೋಡಿದರೂ ಕೂಡ ಅದು ಸ್ವೀಕಾರ ಮಾಡ್ದಂಗೆ ಆಗತ್ತೆ ಮೀಸಲು ಆ ಗ್ರಾಣೇಂದ್ರಿಯದಲ್ಲಿ ನರಸಿಂಹ ರೂಪಿ ಪರಮಾತ್ಮ ಇದ್ದು ಆ ಸುವಾಸನೆಯ ಮೂಲಕ ಸುಗಂಧವನ್ನು ಅಗ್ರಾಣಿಸೋದ್ರ ಮೂಲಕ ಜೀವರಿಗೆ ಸುಖವನ್ನು ಉಂಟು ಮಾಡ್ತಾನೆ ಇನ್ನು ಭಾರ್ಗವ ಪರಶುರಾಮನ ಅವತಾರ ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ದುಷ್ಟ ಕ್ಷತ್ರಿಯನ್ನು ಸಂಹಾರ ಮಾಡಿದ್ನಲ್ಲ ಆ ರೂಪ ಅಗ್ನೇಂತರ್ಗತನಾಗಿ ಈ ಪರಶುರಾಮ ರೂಪಿ ಪರಮಾತ್ಮ ಎಲ್ಲ ಯಜ್ಞಗಳಲ್ಲೂ ಎಲ್ಲ ಹವಿಸ್ಸನ್ನು ಉಣಿತಕ್ಕಂಥವನ್ನೋಂತಾದರೆ ಭಾರ್ಗವ ಅಥವಾ ಪರಶುರಾಮ ಅಂದರೆ ಈ ಭೋಜನನು ಕೂಡ ಪ್ರಾಣಾಗ್ನಿಹೋತ್ರಕ್ಕೂ ವೈಶ್ವಾನ ರಯಜ್ಞ ಅಂತ ಕರೆಸ್ಕೋತಾ ಇದೆ ಅನ್ನವನ್ನು ಬಾಯಲ್ಲಿ ಇಡೋದು ಅಂತಾದರೆ ಪರಶುರಾಮ ಅಗ್ನಿಯಲ್ಲಿ ಆಹುತಿ ನೀಡೋದು ಅಂತಲೇ ಅರ್ಥ ಈ ಪರಶುರಾಮ ಸ್ವತಃ ಭಗವಂತನ ಬಾಯಿನೇ ಆಗಿರ್ತಕ್ಕಂಥವನು ಈ ಬಾಯಿಯಿಂದಲೇ ಭಗವಂತ ಅನ್ನವನ್ನು ಸ್ವೀಕಾರ ಮಾಡ್ತಾನೆ ನಾವು ಅನ್ನವನ್ನು ಊಟ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಮ್ಮ ಬಾಯಿಯಲ್ಲಿ ಅನ್ನ ಉಣ್ತಕ್ಕಂಥವನು ಪರಶುರಾಮ ಹರಣಿಪತಿ ಪರಶುರಾಮ ಅಂತ ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಬೇಕು ಯಜ್ಞದಲ್ಲಿ ಅಗ್ನಿ ಅಂತರ್ಗತ ಹರಣಿಪತಿ ಪರಶುರಾಮನಿಗೆ ಪ್ರೀತಿಯಾಗಲಿ ಅಂತ ಅಲ್ಲೂ ಕೂಡ ಹವಿಸ್ಸನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಹಾಗೇ ಅಗ್ನಿ ಅಂತರ್ಗತನಾಗಿ ಅಲ್ಲೇ ಹೇಗಿರ್ತಾನೋ ಯಜ್ಞದಲ್ಲಿ ಅದೇ ರೀತಿಯಾಗಿ ಈ ಯಜ್ಞದಲ್ಲೂ ಕೂಡ ಈ ಪರಶುರಾಮ ಪರಮಾತ್ಮ ಹಸ್ಯ ಅಂದರೆ ನಮ್ಮ ಬಾಯಿಯಲ್ಲಿ ಇರ್ತಾನೆ ಆ ಅಗ್ನಿ ಇಲ್ಲೂ ಇದ್ದು ಆ ಭೋಜನದ ಒಂದೊಂದು ತುತ್ತನ್ನು ಕೂಡ ಒಂದೊಂದು ಹವಿಸು ಅಂಥೇಳಿ ಈ ರೀತಿಯಾಗಿ ಅರ್ಪಣೆ ಮಾಡಿದರೆ ಅದನ್ನು ಸ್ವೀಕಾರ ಮಾಡಿ ನಮಗೆ ಸುಖವನ್ನು ಉಣಿಸ್ತಾನೆ ಭಗವಂತ ಹೀಗೆ ಕಪಿಲ ನರಹರಿ ಭಾರ್ಗವ ತ್ರಯವಪುಷ ಅಂದರೆ ಮೂರು ಶರೀರವುಳ್ಳವನು ಅಂತ ಭಗವಂತನಿಗೆ ತನ್ನ ಸ್ವರೂಪ ಶರೀರ ಅದರಿಂದ ಮೂರು ರೂಪಗಳಿಂದ ನಮ್ಮ ಶರೀರಗಳಲ್ಲಿ ಭಗವಂತ ಇರ್ತಾನೆ ಅಂತ ಕಪಿಲ ನರಹರಿ ಭಾರ್ಗವ ಅಂಥೇಳಿ ನೇತ್ರದಿ ನಾಸಿಕ ಅಸ್ಯದಿ ಅಂತ ಮೂರು ಕಡೆ ಇರ್ತಾನೆ ಭಗವಂತ ಕಣ್ಣು ಮೂಗು ಮತ್ತು ಬಾಯಿ ಅಂತ ಹೀಗೆ ಮೂರು ರೂಪಗಳಿಂದ ಭಗವಂತ ಇದ್ದು ಆ ಭೋಜ್ಯ ಪದಾರ್ಥಗಳನ್ನು ಭಗವಂತ ಸ್ವೀಕಾರವನ್ನು ಮಾಡ್ತಾನೆ ಈ ಕಪಿಲ ನರಸಿಂಹ ಪರಶುರಾಮ ಈ ಮೂರು ರೂಪಗಳೇನಿದೆ ಭಗವದ್ ರೂಪಗಳು ಆ ಮೂರು ಸ್ಥಳಗಳಲ್ಲಿ ಸದಾಕಾಲ ಇರತಕ್ಕಂಥದ್ದು ಪರಮಾತ್ಮ ವಿಷ್ಣು ಅನ್ನೋ ಹೆಸರಿನಿಂದ ಜೀವರ ಸ್ವರೂಪ ದೇಹದಲ್ಲಿ ಬಾಹ್ಯ ದೇಹಗಳಲ್ಲಿ ವ್ಯಾಪ್ತನಾಗಿರೋದ್ರಿಂದ ಆ ದೇಹಗಳ ಬಾಯಿಯಲ್ಲಿ ಅವನ ಬಾಯಿ ಮೂಗಿನಲ್ಲಿ ಅವನ ಮೂಗು ಕಣ್ಣಿನಲ್ಲಿ ಅವನ ಕಣ್ಣು ಈ ರೀತಿಯಾಗಿ ಇರ್ತಕ್ಕಂಥದ್ದು ಭಗವಂತನ ಬಾಯಿಗಳು ಪರಶುರಾಮ ರೂಪಗಳು ಮೂಗುಗಳು ನರಸಿಂಹ ರೂಪಗಳು ಕಣ್ಣುಗಳು ಕಪಿಲ ರೂಪಗಳು ಅಂದರೆ ಅಲ್ಲಿ ಕಪಿಲರಾಮಕ್ಕೆ ಪರಮಾತ್ಮ ಇರ್ತಾನೆ ಅಂತ ಆಯಾ ಹಿಂದಿಯಾಭಿಮಾನಿ ಆಗಿ ಭಗವಂತ ಇದ್ದು ಜೀವರಿಂದ ಆಘ್ರಾಣ ಅಂದರೆ ಸುಗಂಧವನ್ನು ಆಘ್ರಾಣಿಸುವಂತಹ ಕಾರ್ಯ ಬಾಯಿಯಿಂದ ಊಟವನ್ನು ಮಾಡುವಂಥದ್ದು ನೇತ್ರದಿಂದ ಆ ರೂಪದರ್ಶನದ ಜ್ಞಾನ ಇಷ್ಟೆಲ್ಲವನ್ನು ಕೂಡ ಭೋಜನ ಪ್ರಕ್ರಿಯೆಯಲ್ಲಿ ಮಾಡಿಸ್ತಕ್ಕಂಥವನು ಭಗವಂತನೇ ಮುಖದಲ್ಲಿ ಆಹವನೀಯ ಅಂತ ಅಗ್ನಿ ಆ ಅಗ್ನಿ ಅಂತರಿಯಾಮೆಯಾಗಿ ಹರಿಣೀಪತಿ ಪರಶುರಾಮ ಇದ್ದು ಈ ಭೋಜನದ ಪ್ರಕ್ರಿಯೆಯನ್ನು ಜೀವನದಿಂದ ನಡೆಸ್ಕೊಡ್ತಾನೆ ಭಗವಂತ ಭಗವಂತನ ಅನಂತ ರೂಪಗಳಲ್ಲಿ ಪರಸ್ಪರ ವೈಲಕ್ಷಣಗಳಿದ್ ಇಲ್ಲದೆ ಇದ್ದರೂ ಕೂಡ ಅಚಿಂತ್ಯ ಶಕ್ತಿಯಿಂದ ಶರೀರ ರೂಪನೂ ಅವಯವರೂಪನೂ ಪರಮಾತ್ಮನೇ ಆಗಿರ್ತಾನೆ ಸ್ವರೂಪ ಆನಂದ ಅನುಭವದಲ್ಲಿ ಮಗ್ನನಾಗಿದ್ದು ಜೀವರಿಗೆ ಈ ರೀತಿಯಾಗಿ ಉಪಾಸನೆ ಮಾಡತಕ್ಕಂಥ ಭಕ್ತರಿಗೆ ಅವರ ಸ್ವರೂಪ ಆನಂದ ಆವಿರ್ಭಾವ ಮೋಕ್ಷವನ್ನೇ ಉಂಟು ಮಾಡ್ತಾನೆ ಭಗವಂತ ಉಣ್ಣೋದು ಆಗ್ರಾಣಿಸೋದು ಅಥವಾ ಕಣ್ಣಿನಿಂದ ಹೀಗೆ ಭಗವಂತ ನೈವೇದ್ಯವನ್ನು ಮೂರು ಇಂದ್ರಿಯಗಳಿಂದ ಬಾಯಿ ಮೂಗು ಮತ್ತು ಕಣ್ಣು ಮೂರರಿಂದ ಮೂರು ಬಗೆಯಾಗಿ ನೈವೇದ್ಯವನ್ನು ಪುಂಜಿಸ್ತಾನೆ ಅಂತ ಐತರೇ ಉಪನಿಷತ್ ಭಾಷೆಯಲ್ಲಿ ತಿಳಿಸ್ತಾರೆ ಅದರ ಸಂಗ್ರಹವನ್ನೇ ದಾಸರು ಈ ಪದ್ಯದಲ್ಲಿ ನಮಗೆ ತಿಳಿಸ್ಕೊಟ್ಟಿರೋದು ಬಾಯಿಗೆ ಹಾಕೊಂಡ ನಂತರ ಸುವಾಸನೆಯನ್ನೇ ನೋಡ್ತೀವಿ ಮೊದಲು ಕಣ್ಣಿನಿಂದ ಪದಾರ್ಥವನ್ನೇ ನೋಡಿದ್ದಾಯಿತು ಈಗ ಘಮ ವಾಸನೆ ಪರಿಮಳ ಬರ್ತಾ ಇದೆ ಒಳ್ಳೆಯ ಸುಗಂಧದ ಬರ್ತಾಯಿದೆ ಆ ನಂತರದಲ್ಲಿ ಬಾಯಿಯಲ್ಲಿ ಹಾಕೋತೀವಿ ಬಾಯಿಯಲ್ಲಿ ಹಾಕ್ಕೊಂಡ್ಮೇಲೆ ಮುಂದಿನ ಕೆಲಸ ಶಫರ ನಾಮಕ ಜಿಫಿಯಲಿ ಶಫರ ಅಂದರೆ ಮತ್ಸ ಮತ್ಸರೂಪಿ ಪರಮಾತ್ಮ ನಾಲಿಗೆಯಲ್ಲಿ ಅಂದರೆ ನಮ್ಮ ರಸನೇಂದ್ರಿಯದಲ್ಲಿ ಇರ್ತಾರೆ ಅಲ್ಲಿ ಆ ರಸನೇಂದ್ರಿಯ ಏನಿದೆ ಜಲದಿಂದ ಇರ್ತಕ್ಕಂಥದ್ದು ಅಂದರೆ ಹಸಿಯಾಗಿ ಇರ್ತಕ್ಕಂಥ ಇಂದ್ರಿಯ ಅಂತ ಅದು ಒಂದೇ ಜಲಸಹಿತವಾಗಿರ್ತಕ್ಕಂಥದ್ದು ಅಲ್ಲಿದ್ದು ಜಲದಲ್ಲಿ ಇರ್ತಕ್ಕಂಥವನು ಜಲೆ ರಕ್ಷತು ಮಹ ಮತ್ಸ್ಯ ಮೂರ್ತಿ ಅಂತ ಈ ಶರೀರದಲ್ಲೂ ಕೂಡ ಈ ನಾಲಿಗೆ ಅನ್ನೋದು ಯಾವಾಗಲೂ ಹಸಿಯಾಗೇ ಇರುತ್ತೆ ಯಾಕೆ ಅಲ್ಲಿ ಮತ್ಸ್ಯರೂಪಿ ಪರಮಾತ್ಮ ಹೇಳ್ತಾನೆ ಅಕಸ್ಮಾತ್ ನಮ್ಮ ನಾಲಿಗೆ ಒಣಗಿ ಹೋದರೆ ನಮಗೆ ಯಾರನ್ನ ನಿಂದನೆ ಮಾಡೋದಕ್ಕೂ ಬರೋಲ್ಲ ಏನೋ ಅಪಘಾತದ ಸಂದರ್ಭ ಇತ್ಯಾದಿ ಎಲ್ಲ ಇದ್ದರೆ ನಮಗೆ ಕೂಗ್ಲಿಕ್ಕೂ ಬರಲ್ಲ ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅದಕ್ಕೆ ಈ ಮತ್ಸ್ಯರೂಪಿ ಪರಮಾತ್ಮ ಜಲಾಭಿಮಾನಿಯಾಗಿರ್ತಕ್ಕಂಥ ವರ್ಣಾಂತರಗತನಾಗಿ ಇಲ್ಲಿದ್ದು ಆ ನಾಲಿಗೆಯನ್ನು ಸದಾ ತೇವಯುಕ್ತವಾಗಿ ಇರುವಂತೆ ಮಾಡ್ತಾನೆ ಅದೇ ರೀತಿಯಾಗಿ ರಸನೇಂದ್ರಿಯದಲ್ಲಿ ಇದ್ದು ಅನ್ನ ರಸವನ್ನು ತಾನು ಭೋಗ ಮಾಡಿ ಜೀವರಿಗೆ ಅವರ ಪ್ರಾಕೃತ ರಸವನ್ನು ಅವರಿಗೆ ಉಣಿಸ್ತಾನೆ ಆದ್ದರಿಂದ ನಮ್ಮ ಬಾಯೊಳಗಿಟ್ಟಿರ್ತಕ್ಕಂಥ ಅನ್ನವನ್ನು ನಾಲಿಗೆಯಿಂದ ಲಾಲ ರಸ ಪಚನ ಆಗುವಂತೆ ಮಾಡ್ತಾ ಹೀಗೆ ಮತ್ಸ್ಯರೂಪಿಯಾಗಿರ್ತಕ್ಕಂಥ ಪರಮಾತ್ಮ ನಾಲಿಗೆಯಿಂದ ಅನ್ನವನ್ನು ಹೊರಳಿಸಿ ತಿಂತಾನೆ ನಾವು ಆ ನಾಲಿಗೆಯಿಂದನೇ ಉಣ್ತೀವಿ ಅಂತಂದು ಅನುಸಂಧಾನ ಮಾಡಿದರೆ ನಾಲಿಗೆ ಎರಡು ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡುತ್ತೆ ಬೇರೆ ಇಂದ್ರಿಯಗಳೆಲ್ಲ ಒಂದೊಂದೇ ಕೆಲಸವನ್ನು ಮಾಡುತ್ತೆ ಕಣ್ಣು ನೋಡೋ ಕಾರ್ಯ ಒಂದೇ ಮಾಡುತ್ತೆ ಕಿವಿ ಕೇಳಿಸೋ ಕಾರ್ಯವನ್ನು ಒಂದೇ ಮಾಡುತ್ತೆ ಬಾಯಿ ಎರಡು ಕೆಲಸ ಒಂದು ನಾಲಿಗೆಯ ಮೂಲಕ ರುಚಿ ನೋಡುವ ಕಾರ್ಯವನ್ನು ಮಾಡುತ್ತೆ ಅದಾದಮೇಲೆ ಭಗವಂತನನ್ನು ಸ್ತೋತ್ರ ಮಾಡುವಂತಹ ಕಾರ್ಯ ಅಂತ ಹಾಗೇ ಇಲ್ಲಿ ಮತ್ಸ್ಯರೂಪಿ ಪರಮಾತ್ಮ ವರ್ಣಾಂತರ್ಗತನಾಗಿ ಅಲ್ಲಿರ್ತಾನೆ ಅಂತ ಈ ರೀತಿಯಾಗಿ ಉಪಾಸನೆ ಮಾಡಿದರೆ ಭಗವತ್ ಪರವಾಗಿರ್ತಕ್ಕಂತಹ ಸ್ತೋತ್ರಾದಿಗಳಲ್ಲಿ ಆ ಜೀವನ ಸಾಧನೆ ಅನ್ನೋದು ಪರಿವಸನ ಆಗುತ್ತೆ ಅದೇ ರೀತಿಯಾಗಿ ನೈವೇದ್ಯ ವೈಶ್ವದೇವಾದಿ ಸಂಸ್ಕಾರಭರಿತ ಅನ್ನವನ್ನು ಉಣ್ಣುವಂತಹ ಅಪೇಕ್ಷೆ ಜೀವನಿಗೆ ಬರುತ್ತೆ ಅಕಸ್ಮಾತ್ ಅವನು ದುಷ್ಟಜೀವಿ ಆಗಿದ್ದ ಅಂತಾದರೆ ಭಗವಂತನನ್ನು ಭಗವದ್ ಭಕ್ತರನ್ನು ನಿಂದನೆ ಮಾಡೋದ್ರಲ್ಲಿ ಆ ನಾಲಿಗೆ ಕೆಲಸ ಮಾಡುತ್ತೆ ಮತ್ತು ನಿಷಿದ್ಧ ದೇಶ ನಿಷಿದ್ಧ ಕಾಲ ನಿಷಿದ್ಧ ಪದಾರ್ಥಗಳ ಭೋಜನವನ್ನು ಮಾಡುವಂತೆ ಪ್ರವೃತ್ತಿ ಬರ್ತಾ ಇದೆ ಆದ್ದರಿಂದ ಈ ರೀತಿಯಾಗಿ ನಾಲಿಗೆ ಒಳಗೆ ಮತ್ಸ್ಯರೂಪಿ ಪರಮಾತ್ಮ ಇರ್ತ ಅಂದ್ರೆ ಅಂತಹ ಮತ್ಸ್ಯರೂಪಿ ಪರಮಾತ್ಮನ ಜಲೇ ರಕ್ಷಿತು ಮಾ ಮತ್ಸ್ಯಮೂರ್ತಿ ಅಂತ ನಾರಾಯಣ ವರ್ಮದಲ್ಲಿ ಹೆಂಗೆ ಸ್ತೋತ್ರ ಮಾಡ್ತೀವೋ ಇಲ್ಲೂ ಕೂಡ ಸ್ತೋತ್ರವನ್ನು ಆಗ ಆ ನಾಲಿಗೆ ರಸನೇಂದ್ರಿಯದ ಮೂಲಕ ರುಚಿಯ ಅನುಭವವನ್ನು ತಂದುಕೊಟ್ಟು ಆ ಲಾಲ ರಸ ಸ್ರವಿಸುವ ಮೂಲಕ ಉಂಡ ಅನ್ನ ಪಚನ ಆಗುವಂತೆ ಮಾಡ್ತಕ್ಕಂಥವೂ ಕೂಡ ಇದೇ ಮತ್ಸ್ಯರೂಪಿ ಪರಮಾತ್ಮ ಜಗತ್ತಿನಲ್ಲಿ ನೋಡ್ತೀವಿ ಮತ್ಸ್ಯ ಅಂದರೆ ಅತ್ಯಂತ ಕ್ರಿಯಾಶೀಲವಾಗಿರ್ತಕ್ಕಂಥ ಒಂದು ಪ್ರಾಣಿ ಮೀನು ಸದಾ ಚಟುವಟಿಕೆಯಿಂದ ಇರುತ್ತೆ ನಿಂತಲ್ಲಿರ ನಿಲ್ಲ ಇದ್ದಲ್ಲಿರಲ್ಲ ಹಾಗೆ ಅಂತ ಅದರಿಂದ ಜಡೆ ರಕ್ಷ ತುಮ್ ಮತ್ಸ್ಯಮೂರ್ತಿ ಅಂತ ಲ ಮತ್ತು ಡಾಕ್ಯ ಅಭೇದ ಆ ರೀತಿಯಾಗೂ ಕೂಡ ವ್ಯಾಖ್ಯಾನವನ್ನು ಮಾಡ್ತಾರೆ ಅಂದರೆ ನಮಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜಾಡ್ಯ ಒದಗಿ ಸಾಧನೆಯಲ್ಲಿ ಪ್ರವೃತ್ತಿ ಬರದೇ ಇದ್ದರೆ ಆಗ ಜಡೆಯ ರಕ್ಷತು ಮಾ ಮತ್ಸ್ಯಮೂರ್ತಿ ಅಂತ ಈ ಜಡಭೂತವಾಗಿರ್ತಕ್ಕಂಥ ಶರೀರದಿಂದ ನನ್ನ ಯೋಗ್ಯತಾನುಸಾರ ಸಾಧನೆಯನ್ನು ಮಾಡಿಸಿ ನನಗೆ ಅನುಗ್ರಹ ಮಾಡುವಂಥ ಆ ಮತ್ಸ್ಯರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದರೆ ನಿರಂತರವಾಗಿ ಭಗವಂತನ ನಾಮಸ್ಮರಣೆ ನಮ್ಮ ನಾಲಿಗೆಯಿಂದ ಬರುವಂತೆ ಅನುಗ್ರಹವನ್ನು ಮಾಡ್ತಾನೆ ಪರಮಾತ್ಮ ಬರೆ ರು ರುಚಿ ನೋಡೋದು ಅಂತಷ್ಟೇ ಅಲ್ಲ ಈ ಎರಡೂ ಕೆಲಸವನ್ನು ಕೂಡ ನಾಲಿಗೆಯ ಮಾಡ್ತಾ ಇದೆ ರುಚಿ ನೋಡೋದು ಒಂದಾದರೆ ಸ್ತೋತ್ರ ಅಥವಾ ನಿಂದೆ ಆಯಾ ಜೀವನ ಸ್ವರೂಪಯೋಗ್ಯತೆ ಅಂತ ನಡೀತಕ್ಕಂಥದ್ದು ಒಂದು ನಾಲಿಗೆಯಲ್ಲಿ ಹಾಕಿದ ನಂತರದಲ್ಲಿ ಮುಂದೆಯ ಹಲ್ಲಿನ ಕೆಲಸ ಅಲ್ಲಿ ಹಂಸರೂಪಿ ಪರಮಾತ್ಮ ದಂತದಲ್ಲಿ ಹಂಸಾಕ್ಯ ಅಂತ ಅನ್ನವನ್ನು ಅಗಿಯೋದು ಹಲ್ಲುಗಳಿಂದ ಹಲ್ಲುಗಳು ಸದಾ ಬಿಳಿಯಾಗಿ ಸ್ವಚ್ಛವಾಗಿ ನಿರ್ಮಲವಾಗಿ ಇರಬೇಕು ದಂತದಾವನ ಅನ್ನೋದು ಶೌಚದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಈ ಹಂಸ ಅನ್ನೋದು ಬಿಳಿ ಬಣ್ಣ ಪರಿಶುದ್ಧತೆಯ ಸಂಕೇತ ಆಗಿರ್ತಕ್ಕಂಥದ್ದು ಆದ್ದರಿಂದ ಅಲ್ಲಿ ಭಗವಂತ ಚಂದ್ರಾಂತರ್ಗತನಾಗಿ ಅಲ್ಲಿರ್ತಾನೆ ಭಗವಂತ ಮುಂದೆ ತ್ರಿಪದಿ ಪಾದ್ಯ ಹಯಾಸ್ಯ ವಾಚ್ಯದಳು ಅಂತ ಹೈಗ್ರೀವ ರೂಪಿ ಪರಮಾತ್ಮ ವಾಚ್ಯದಳು ಅಂದರೆ ವಾಕ್ಯದಲ್ಲಿ ಮಾತಿನಲ್ಲಿ ಭಗವಂತ ಇರ್ತಾನೆ ಅಂಥೇಳಿ ತ್ರಿಪದಿ ಅಂದರೆ ತ್ರಿಪದ ಗಾಯತ್ರಿ ಅಥವಾ ತ್ರಯಿ ಅಂಥೇಳಿ ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತ ವಾಚ್ಯದಳು ಅಂದರೆ ವಾಗೀಂದ್ರಿಯದಲ್ಲಿ ಭಗವಂತ ಇರ್ತಾನೆ ಅಂತ ಈ ಭೋಜನ ಪ್ರಕ್ರಿಯೆಯಲ್ಲಿ ವಾಗಿಂದ್ರಿಯದ ಕೆಲಸ ಏನು ಅಂದರೆ ಏನು ಬೇಕಾ ಏ ಏನು ಬೇಕು ಏನು ಬೇಡ ಇತ್ಯಾದಿಗಳನ್ನು ಮಾತಾಡೋದು ಆ ಭೋಜನ ಪದಾರ್ಥಗಳು ತುಂಬ ರುಚಿಕಟ್ಟಾಗಿದ್ದರೆ ಆ ಭೋಜನ ಪದಾರ್ಥಗಳ ತಯಾರಿ ಮಾಡಿರ್ತಕ್ಕಂಥವನ್ನ ಪ್ರಶಂಸನೆ ಮಾಡಬೇಕು ಅಂತ ಶಾಸ್ತ್ರದ ಆದೇಶ ಹರಿಕತಾಂ ಸಾರ್ದಲ್ಲಿ ಇಲ್ಲಿ ಮುಂದೆ ತಿಳಿಸ್ತಾರೆ ತನಗಿಂದು ಉತ್ತಮರ ಗುಣ ಕೊಂಡಾಳದಲೆ ಇಪ್ಪ ಸ್ತ್ರೀ ಹತ್ಯೆ ಮೊದಲಾದ ಅಖಿಳ ದೋಷಗಳಿತ್ತಪ್ಪನೂ ಸಂದೇಹ ಪಡಸಲ್ಲ ಅಖಿಳಶಾಸ್ತ್ರ ಮತ ಅಂಥೇಳಿ ನೈವೇದ್ಯ ವೈಷ್ಣುದೇವ ಇತ್ಯಾದಿಗೆ ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಎಲ್ಲವನ್ನು ಪಾಕವನ್ನ ಅಡುಗೆಯವನು ಸಿದ್ಧ ಮಾಡಿಟ್ಟಿರ್ತಾನೆ ಅವನನ್ನು ಅಡುಗೆ ತುಂಬ ಚೆನ್ನಾಗಿತ್ತು ಅಂಥೇಳಿ ಪ್ರಶಂಸನೆ ಮಾಡಬೇಕು ಯಾಕಂದರೆ ನೈವೇದ್ಯಕ್ಕೆ ಅಡುಗೆ ಮಾಡೋದು ಅಂತ ಅದರದ್ದು ಸಾಮಾನ್ಯದ ಕೆಲಸ ಅಂತಲ್ಲ ಆದ್ದರಿಂದ ಊಟ ಮಾಡತಕ್ಕಂಥ ವ್ಯಕ್ತಿ ಯಾರು ಭೋಗ್ತುರಿದಾನೋ ಆ ಭೋಜ್ಯ ಪದಾರ್ಥಗಳನ್ನು ತಯಾರಿ ಮಾಡಿರ್ತಕ್ಕಂಥ ಅವನನ್ನು ಪ್ರಶಂಸನೆ ಮಾಡಬೇಕು ಇಂಥ ಭೋಜ್ಯ ಪದಾರ್ಥಗಳು ತನಗೆ ಪ್ರಾಪ್ತಿಯಾಗದ್ದಕ್ಕೆ ಭಗವಂತನನ್ನ ಕೃತಜ್ಞತಾ ರೂಪವಾಗಿ ಸ್ತೋತ್ರಾದಿಗಳನ್ನು ಮಾಡಬೇಕು ಇದೆಲ್ಲ ಆಗಬೇಕು ಅಂತ ಆದರೆ ತ್ರಿಪದಿಪಾದ್ಯ ಹಯಾಸ್ಯವಾಚ್ಯದಳು ವಾಗೀಂದ್ರಿಯದಲ್ಲಿ ಭಗವಂತ ಇದ್ದು ಆ ಕಾರ್ಯವನ್ನು ಮಾಡಿಸ್ತಾನೆ ಪರಮಾತ್ಮ ತ್ರಿಪದಿ ಪಾದ್ಯ ಅಂದರೆ ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತ ಅಂತ ಮೂರು ಪಾದಗಳು ಗಾಯತ್ರಿಮಂತಕ್ಕೆ ತತ್ ಸವಿತ್ರೂರ್ವರಣ್ಯಂ ಭರ್ಗೋದೇವಸ್ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಅಂತ ಆದ್ದರಿಂದ ತ್ರಿಪದಿ ಅಂತ ಆದರೆ ಇನ್ನು ಈ ಮೂರು ಪಾದಗಳು ಕೂಡ ವ್ಯಾಖ್ಯಾನ ರೂಪವಾಗಿ ಮೂರು ವೇದಗಳು ಋಗ್ವೇದ ಯಜುರ್ವೇದ ಮತ್ತು ಸಮವೇದ ಅಂಥೇಳಿ ಅಥರ್ವಣ ವೇದ ಋಗ್ವೇದದಲ್ಲೇ ಸೇರಿ ತ್ರಿಪದಿ ಪಾದ್ಯ ಅಂತ ಈ ರೀತಿಯಾಗೂ ಕೂಡ ಕರೀತಕ್ಕಂಥದ್ದು ಶ್ಲೋಕರೂಪ ಎಲ್ಲ ಋಗ್ವೇದ ಗದ್ಯ ರೂಪ ಯಜುರ್ವೇದ ಶ್ಲೋಕಗಳಲ್ಲಿ ತಿರುಗಿ ಗಾನಯುಕ್ತವಾಗಿರ್ತಕ್ಕಂಥದ್ದು ಸಾಮವೇದ ಅಂತ ಈ ರೀತಿಯಾಗಿ ಗದ್ಯ ಪದ್ಯ ಮತ್ತು ಸೀಸ ಪದ್ಯ ಅಂತ ಅಂದರೆ ಗೀತರೂಪದಲ್ಲಿ ಗಾನ ರೂಪದಲ್ಲಿ ಇರ್ತಕ್ಕಂಥದ್ದು ಅಂತ ಶಾಖಾ ವಿಭಾಗದಲ್ಲಿ ಮಾತ್ರ ಅಥರ್ವಣ ವೇದ ಅಂತ ಪ್ರತ್ಯೇಕವಾಗಿ ಒಂದು ವೇದ ಅಂತ ಪರಿಗಣನೆಗೆ ಹೇಳುವಂಥದ್ದು ಓಂಕಾರದ ಮೂರು ಅಕ್ಷರಗಳಿಂದ ಅಕಾರ ಉಕಾರ ಮಕಾರ ಇವುಗಳಿಗೆ ಭೂ ಭುವ ಸ್ವಹ ಅಂತ ಮೂರು ವ್ಯಾಹೃತಿಗಳು ವ್ಯಾಖ್ಯಾನ ರೂಪವಾಗಿ ಇರ್ತಕ್ಕಂಥದ್ದು ಆದ್ದರಿಂದ ತ್ರಿಪದಿ ಅಂತ ಭಗವಂತ ನನಗೆ ಅಂತಹ ಐಗ್ರೀವ ರೂಪಿ ಪರಮಾತ್ಮ ವಾಗೀಂದ್ರಿಯದಲ್ಲಿದ್ದು ಈ ಭೋಜನದ ಪ್ರಕ್ರಿಯೆಯಲ್ಲಿ ಅನಂತ ರೂಪಗಳಿಂದ ಭಗವಂತನೇ ನಿಂತು ಮಾಡಿಸ್ತಕ್ಕಂಥ ಕ್ರಿಯೆ ಇದು ಅನ್ನೋದನ್ನು ಭಗವಂತನಿಗೆ ಸ್ತೋತ್ರ ಮಾಡಿ ಅವನನ್ನು ಕೃತಜ್ಞತೆಯನ್ನು ಸೂಚಿಸುವಂಥದ್ದು ಉದಾಹರಣೆಗೆ ಭೋಕ್ತೃ ಅಂದರೆ ಉಣತಕ್ಕಂಥವನು ಭೋಜ್ಯ ಪದಾರ್ಥಗಳಲ್ಲಿರ್ತಕ್ಕಂಥ ಭಗವದ್ ರೂಪವನ್ನು ಚಿಂತನೆ ಮಾಡೋದು ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಭೋಜ್ಯ ಪದಾರ್ಥಗಳನ್ನು ಸಿದ್ಧ ಮಾಡಿ ನೈವೇದ್ಯ ಮತ್ತು ಅನ್ನದಾನಾದಿಗಳಿಗೆ ಮಾಡೋವನ್ನು ಪ್ರಶಂಸೆ ಮಾಡದೇ ಇದ್ದರೆ ಏನಾಗುತ್ತೆ ಅಂತಂದರೆ ಗೋಹತ್ಯ ಸ್ತ್ರೀ ಹತ್ಯೆ ಬ್ರಹ್ಮ ಹತ್ಯೆ ಮೊದಲಾಗಿರ್ತಕ್ಕಂಥ ದೋಷಗಳು ಇದೆ ಆ ದೋಷ ಪರಿಹಾರಕ್ಕಾಗಿ ಕುರುಚ್ರ ಚಾಂದ್ರಾಯಣಾದಿ ವ್ರತಗಳನ್ನು ಆ ಮಾಡಬೇಕಾಗಂತೆ ಆದ್ದರಿಂದ ಯಾರೇ ಉತ್ತಮ ಕೆಲಸ ಮಾಡಿರಲಿ ಆ ಕೆಲಸ ಯಾವುದೇ ಆಗಿರಲಿ ಭಗವತ್ ಪರವಾಗಿತ್ತು ಅಂತ ಪ್ರಶಂಸನೆ ಮಾಡುವಂಥದ್ದು ಜೀವನ ಅತ್ಯಂತ ಅವಶ್ಯ ಕರ್ತವ್ಯ ಈ ಭೋಜನ ಪ್ರಕ್ರಿಯೆಯಲ್ಲಿ ಅವನಿಗೆ ಊಟ ಮಾಡೋದು ಒಂದೇ ಕೆಲಸ ಅಲ್ಲ ಊಟದ ಜೊತೆಗೆ ಇಂಥ ಅಡುಗೆ ಸಿದ್ಧ ಮಾಡಿರ್ತಕ್ಕಂಥ ಅವನನ್ನು ಸ್ತೋತ್ರ ಮಾಡಬೇಕು ಅಂತಾದರೆ ಆ ಬಾಗಿ ಹೈಗ್ರೀವರೂಪಿ ಪರಮಾತ್ಮನೇ ವಾಚ್ಯದಳು ಇದ್ದು ಈ ರೀತಿಯಾಗಿರ್ತಕ್ಕಂಥ ಉತ್ತಮ ಇದನ್ನು ಸ್ತುತಿಯನ್ನು ಮಾಡಿಸ್ತಾನೆ ಅದೇ ರೀತಿಯಾಗಿ ಗೋವಿಂದ ಗೋವಿಂದ ಅಂತ ಹರಿನಾಮ ಸ್ಮರಣೆ ಮಾಡ್ತಾ ಈ ಭೋಜನ ಕೂಡ ಒಂದು ವೈಶ್ವಾನಾರ ಯಜ್ಞೆ ಅಥವಾ ಪ್ರಾಣಾಗ್ನಿಹೋತ್ರ ಅಂತ ಚಿಂತನೆ ಮಾಡಲಿಕ್ಕೂ ಕೂಡ ಹೈಗ್ರೀವರೂಪಿ ಪರಮಾತ್ಮನ ಅನುಗ್ರಹ ಅನ್ನೋದು ಅತ್ಯಂತ ಅವಶ್ಯವಾಗಿ ಇರ್ತಕ್ಕಂಥದ್ದು ಹೀಗೆ ಸಮಸ್ತ ವೇದ ವೇದವಾಂಗ್ವಯ ಪ್ರತಿಪಾದ್ಯನಾಗಿರ್ತಕ್ಕಂಥ ಪರಮಾತ್ಮ ಗಾಯತ್ರಿ ಪ್ರತಿಪಾದ್ಯನಾಗಿರ್ತಕ್ಕಂಥ ಹಯಗ್ರೀವರೂಪಿ ಪ್ರತ್ಯೇಕವಾಗಿ ಗಾಯತ್ರಿ ಪ್ರತಿಪಾದ್ಯ ಅಂತ ಹೇಳಿದ್ದು ಯಾಕೆ ಅಂತ ಕೇಳಿದರೆ ಅನ್ನವನ್ನು ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಣ ಮಾಡಿ ಆಮೇಲೆ ಹಯಗ್ರೀವರೂಪಿ ಪರಮಾತ್ಮನನ್ನು ಸ್ಮರಣೆ ಮಾಡಿ ಭೋಜನದ ಪ್ರಕ್ರಿಯೆ ಏನರೂ ಪ್ರಾರಂಭವಾಗ್ತಕ್ಕಂಥದ್ದು ಅನ್ನ ಪ್ರಶಂಸನಾರೂಪವಾಗಿರ್ತಕ್ಕಂಥ ಮಾತಿನಲ್ಲಿ ಅನ್ನನ್ ಪ್ರಶಂಸನ್ ಬುಂಜೀತ ಅಂತ ಅನ್ನವನ್ನು ಅನ್ನದಾತನನ್ನು ಪ್ರಶಂಸನೆ ಮಾಡಿ ಸಂತೋಷದಿಂದ ಉಂಡಾಗ ಆ ಅನ್ನ ಪಚನ ಸುಗಮವಾಗಿ ಆಗತ್ತೆ ಅನ್ನ ಚೆನ್ನಾಗಿತ್ತು ಅಂತ ಪ್ರಶಂಸನೆ ಮಾಡದೇ ಇದ್ದರೆ ದೋಷ ಆ ದೋಷ ಪರಿಹಾರಕ್ಕೆ ಚಂದ್ರಾಯಣಾದಿ ವ್ರತಗಳನ್ನು ಮಾಡಲೇಬೇಕು ಅನ್ನೋದನ್ನು ಮಹಾಭಾರತ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಹೀಗೆ ಭಗವಂತ ಮುಖ ನಾಸಿಕ ಚುಷಾಂ ತದ್ಭೋಗ್ಯಮನ್ನಂ ಹರೇ ಸ್ಮೃತಂ ಅಂಥೇಳಿ ಬಾಯಿಯೊಳಗೆ ಅಗಿದು ಸವಿಯೋದು ವಾಸನೆಯನ್ನು ಅಘ್ರಾಣಿಸುವಂಥದ್ದು ನೋಟದಿಂದ ಭೋಜನ ಪದಾರ್ಥಗಳನ್ನು ನೋಡಿ ಸುಖಪಡೋದು ಅಂತೆ ಹೀಗೆ ಭಗವಂತ ಅನ್ನಭೋಗವನ್ನು ಮೂರು ರೀತಿಯಿಂದಾಗಿ ನಡೆಸಿ ಜೀವರಿಗೆ ಅದೇ ರೀತಿಯಾಗಿ ಊಟ ಮಾಡಿಸಿ ಅದರ ಆನಂದವನ್ನು ಕೊಡ್ತಾನೆ ಅಂತ ಈಗ ಪ್ರಶ್ನೆ ಊಟದ ನಂತರದಲ್ಲಿ ಜೀವನಿಗೆ ಹೇಗೆ ಸುಖ ಆನಂದ ಎಲ್ಲ ಆಗ್ತಾ ಇದೆಯಲ್ಲ ಹಾಗೆ ಜೀವಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನಿಗೂ ಕೂಡ ಭೋಜನದಿಂದ ಸುಖದ ಅಭಿವ್ಯಕ್ತಿ ಆಗ್ತಿದೆಯಾ ಅಂತ ಪ್ರಶ್ನೆ ಬಂದರೆ ಅಪರಿಮಿತ ಸುಖ ಪೂರ್ಣ ಸಂತತ ಪರಮಾತ್ಮ ಸದಾಕಾಲ ಕಾಲ ಅಪರಿಮಿತವಾಗಿರ್ತಕ್ಕಂಥ ಸುಖವನ್ನು ಹೊಂದತಕ್ಕಂಥವನು ಸುಖದಿಂದ ಇರ್ತಕ್ಕಂಥವನು ಒಂದು ಆದರೂ ಕೂಡ ಕೃಪಣರೊಳಗಿದ್ದು ಅಂತ ಕೃಪಣೋ ಅಜಿತೇಂದ್ರಿಯ ಅಂತ ಇಂದ್ರಿಯ ನಿಗ್ರಹ ಇಲ್ಲದೇ ಇದ್ದವ್ರನ್ನ ಕೃಪಣ ಅಂತ ಕರೆಯೋದು ಕೃಪಣ ಅಂತ ಹೇಳಿದ್ರೆ ಜಿಪುಣರು ಅನ್ನೋ ಅರ್ಥದಲ್ಲೂ ಹೇಳ್ತೀವಿ ಇಲ್ಲಿ ಕೃಪಣ ಅಜಿತೇಂದ್ರಿಯ ಅಂತ ಇಂದ್ರಿಯ ನಿಗ್ರಹ ಇಲ್ಲದೆ ಇರ್ತಕ್ಕಂಥ ಜೀವರೊಳಗೆ ಭಗವಂತ ಇರ್ತಾನೆ ಅಪರಿಮಿತ ಸುಖಪೂರ್ಣನಾಗೇ ಇರ್ತಾನೆ ಸಂತತ ಇರ್ತಾನೆ ಭಗವಂತ ಇಂದ್ರಿಯ ನಿಗ್ರಹ ಇರ್ತಕ್ಕಂಥವ್ರಿಗೂ ಕೂಡ ಮೂರು ಬಗೆಯಿಂದ ಅನ್ನ ಉಣಿಸೋನು ಅಂತ ಆದ್ಮೇಲೆ ಪರಮಾತ್ಮನೇ ಅದರಿಂದ ಕೃಪಣರು ಅಂತ ಹೇಳಿದ್ರೆ ದೀನರು ಅಶಕ್ತರು ಅಂದರೆ ಅನ್ನವನ್ನು ಉಣ್ಲಿಕ್ಕೂ ಕೂಡ ಶಕ್ತಿ ಇಲ್ಲದೇ ಇರತಕ್ಕಂಥದ್ದು ಸ್ವತಃ ಯಾವುದಕ್ಕೂ ಅಸಮರ್ಥರಾಗಿರ್ತಕ್ಕಂಥ ಬ್ರಹ್ಮಾದಿ ಜೀವರಲ್ಲಿ ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿ ತೃಣಜೀವರ ಪರ್ಯಂತ ಎಲ್ಲರೊಳಗೂ ಕೂಡ ಬಿಂಬನಾಗಿ ಪರಮಾತ್ಮನೇ ಇದ್ದು ತಾನು ಉಂಡೋ ಜೀವರಿಗೆ ಅವರವರ ಯೋಗ್ಯತಾನುಸಾರ ಆ ರಸವನ್ನು ಉಣಿಸ್ತಾನೆ ಭಗವಂತ ಅವರವರ ರಸವನ್ನು ಅದರಲ್ಲಿರ್ತಕ್ಕಂಥ ಸ್ವಾಕ್ಯರಸವನ್ನು ತಾನು ಉಣ್ತಾನೆ ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ರಸವನ್ನ ಕೇವಲ ಆಗ್ರಾಣ ಮಾಡೋದ್ರಿಂದ ದರ್ಶನದಿಂದ ಸ್ವೀಕರಿಸಿ ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ಕೊಡ್ತಾನೆ ಮನುಷ್ಯರಿಗೆ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಪ್ರಾಕೃತ ರಸವನ್ನು ಉಣಿಸ್ತಾನೆ ಹೀಗೆ ಚಿಂತನೆ ಮಾಡಿದ್ರೆ ಮಾತ್ರ ಪ್ರಾಣಾಗ್ಹೋತ್ರದ ಫಲ ಅನ್ನೋದು ಬರ್ತಾ ಇದೆ ಅನ್ನದಲ್ಲಿ ಅಭಿಮಂತ್ರಣವನ್ನು ಮಾಡಿದಾಗ ಸನ್ನಿಹಿತನಾಗಿರ್ತಕ್ಕಂಥ ಗಾಯತ್ರಿ ಪ್ರತಿಪಾದ್ಯನಾಗಿರ್ತಕ್ಕಂಥ ಪರಮಾತ್ಮ ಧಿಯೋ ಯೋನ ಪ್ರಚೋದಯ ಅಂತ ಗಾಯತ್ರಿ ಮಂತ್ರದಲ್ಲಿ ಹೇಳುವಂತೆ ನಮಗೆ ಸದ್ಬುದ್ಧಿಯನ್ನು ಈ ಭೋಜನ ಪ್ರಕ್ರಿಯೆಯಿಂದ ಉಂಟು ಮಾಡತಾನೆ ಭಗವಂತ ಮುಂದೆ ಹೇಳ್ದಂಗೆ ನಿತ್ಯೋಪವಾಸದ ಫಲ ಎಲ್ಲ ರೋಗಗಳ ಪರಿಹಾರ ಪಾಪಗಳ ನಾಶ ಅಶ್ವಮೇಧಾದಿ ಮಹಾಮಹಾಯಜ್ಞಗಳನ್ನು ಮಾಡಿದರೆ ಏನು ಫಲ ಅನ್ನೋದು ಬರ್ತಾಯಿದೆಯೋ ಅಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಅನ್ನೋದು ಈ ಭೋಜನ ಯಜ್ಞವನ್ನು ಚಿಂತನ ಅನುಸಂಧಾನ ಸಹಿತವಾಗಿ ಮಾಡಿದ್ರೆ ಬರ್ತಾ ಅಂತ ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ ಹೀಗೆ ಕಪಿಲ ಭಾರ್ಗವ ನರಹರಿ ಹೀಗೆ ಮೂರು ಇಂದ್ರಿಯಗಳಲ್ಲಿ ಇರ್ತಾನೆ ಭಗವಂತ ನೇತ್ರದಲ್ಲಿ ಘ್ರಾಣೇಂದ್ರಿಯದಲ್ಲಿ ಹೀಗೆ ಅನಂತ ರೂಪಗಳಿಂದ ನಮ್ಮೊಳಗೆ ಇದ್ದು ಭೋಜನ ಪ್ರಕ್ರಿಯೆಯನ್ನು ನಡೆಸ್ತಕ್ಕಂಥವ್ರು ಪರಮಾತ್ಮನೇ ಯಾಕೆಂದರೆ ನಾವು ಕೃಪಣರು ದೀನರು ಅಶಕ್ತರಾಗಿರ್ತಕ್ಕಂಥವ್ರು ಅದಕ್ಕೆ ಅಶಕ್ ರು ಉಣ್ಣರಿಯದಿರಲು ಉಣಗಲಿಸಿದನು ಜೀವರಿಗೆ ಅಂತ ಮುಂದೆ ಹೇಳ್ತಾರೆ ಹಾಗೆ ಅಶಕ್ತರಾಗಿರ್ತಕ್ಕಂಥ ಜೀವರ ಮೇಲೆ ಭಗವಂತ ಈ ಭೋಜನ ಪ್ರಕ್ರಿಯೆಯ ಮೂಲಕ ತನ್ನ ಕಾರುಣ್ಯವನ್ನು ಉಣಿಸ್ತಾನೆ ಭಗವಂತ ಶ್ರೀಕೃಷ್ಣ ಅರ್ಪಣಿಸ್ತು